ಅರಣ್ಯ ಮೊದಲಾದವುಗಳಲ್ಲಿ ನರಸಿಂಹದಿ ರೂಪಗಳಿಂದ ಭಗವಂತ ಸಂರಕ್ಷಣೆ ಮಾಡ್ತಾನೆ ಸರ್ವತ್ರ ಸರ್ವ ರೀತಿಯಿಂದ ರಕ್ಷಣೆ ಮಾಡುವನು ಅಂತಾದರೆ ಸರ್ವೋತ್ತಮನಾದ ಪರಮಾತ್ಮ ಅಂತ ತಿಳಿಸ್ತಾರೆ ಅಪರಿಮಿತ ಸನ್ಮಹಿಮ ನಾರಹರಿ ವಿಪಿನದಳು ಸಂತೈಸುವನು ಕಾಶ್ಯಪಿಯ ನಡೆದವ ಸ ಸ್ಥಳಗಳಲ್ಲಿ ಸರ್ವತ್ರ ಕೇಶವನು ಖಪತಿ ಗಗನದಿ ಜಲಗಳಲ್ಲಿ ಮಹಾಶಫಲನಾಮಕ ಭಕ್ತರನು ನಿಷ್ಕಪಟದಿಂದಲೇ ಸಲಹುವನು ಕರುಣಾಳು ದಿನದ ಅಪರಿಮಿತವಾಗಿರ್ತಕ್ಕಂಥ ಅಚಿಂತ್ಯದ್ಭುತ ಮಹಿಮಾ ಸಂಪನ್ನನಾಗಿರುವ ಭಗವಂತ ನರಸಿಂಹ ರೂಪದಿಂದ ಅರಣ್ಯದಲ್ಲಿ ಕಾಪಾಡ್ತಾನೆ ಭೂಮಿಯನ್ನು ಅಳೆದಂಥ ವಾಮನ ರೂಪಿ ಪರಮಾತ್ಮ ನೆಲದಲ್ಲಿ ಕಾಪಾಡ್ತಾನೆ ಕೇಶವ ಸರ್ವತ್ರ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಖಪಾತಿ ಅಂದರೆ ಋಷಿ ರೂಪದಿಂದ ಆಕಾಶದಲ್ಲಿ ರಕ್ಷಣೆ ಮಾಡ್ತಾನೆ ಮಹಾಮತ್ಸ್ಯ ರೂಪದಿಂದ ಜಲದಲ್ಲೂ ರಕ್ಷಣೆ ಮಾಡ್ತಾನೆ ಕರುಣಾಳುವಾಗಿರ್ತಕ್ಕಂಥ ಪರಮಾತ್ಮ ಭಕ್ತರನ್ನು ದಿನದಿನದೇ ನಿಷ್ಕಪಟದಿಂದ ರಕ್ಷಣೆ ಮಾಡ್ತಾನೆ ಜಲೇ ರಕ್ಷತು ವಾರಾಹ ಸ್ಥಳೇ ರಕ್ಷತು ವಾಮನ ಅಟವ್ಯಂ ನರಸಿಂಹಶ್ಚ ಸರ್ವತ್ತ ಪಾತುಕೇಶವ ಅಥವಾ ನಾರಾಯಣ ವರ್ಮದಲ್ಲಿ ತಿಳಿಸುವಂಗೆ ಜಲೆ ರಕ್ಷತು ಮಾಂ ಮತ್ಸ್ಯಮೂರ್ತಿ ಈ ರೀತಿಯಾಗಿ ಅಲ್ಲಿ ಹೇಳಿರುವ ವಿಚಾರವನ್ನಿಲಿ ತಿಳಿಸ್ತಾರೆ ಮೋಕ್ಷಾಪೇಕ್ಷೆಯಾಗಿರುವಂತಹ ಮುಮೋಕ್ಷು ನಾಲ್ಕು ರೀತಿಯಾಗಿರ್ತಕ್ಕಂಥ ಆಶ್ರಮಗಳನ್ನು ನಡೆಸಬೇಕು ಅದು ಅವಶ್ಯ ಕರ್ತವ್ಯ ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ ನಾಲ್ಕು ಆಶ್ರಮಗಳು ಯಾವುದು ಅಂದರೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸ ಅಂತ ಅದನ್ನು ಬಿಟ್ಟು ಸ್ವಚ್ಛಂದವಾಗಿ ಪಕ್ಷಿ ಪಕ್ಷಿಗಳಂತೆ ಬದುಕಿದರೆ ಮಾನವ ಜನ್ಮದ ಸಾರ್ಥಕತೆ ಅನ್ನೋದು ಆಗೋದಿಲ್ಲ ಅಷ್ಟೇ ಅಲ್ಲ ಘೋರ ಅಪಚಾರ ಮಾಡ್ದಂಗೆ ಆಗತ್ತೆ ಮನುಷ್ಯ ಜನ್ಮಕ್ಕೆ ಆದ್ದರಿಂದ ಮನುಷ್ಯ ಸಣ್ಣ ಪ್ರಾಯದಲ್ಲೇ ಗುರುಕುಲವಾಸ ಮಾಡಿ ಗುರು ಸೇವೆಯನ್ನು ಮಾಡಬೇಕು ಗೃಹಸ್ಥನಾಗಿ ಪಂಚಯಜ್ಞ ಪ್ರಯಾಣನಾಗಿ ಅದನ್ನು ನಡೆಸ್ತಾ ಇರಬೇಕು ಅಷ್ಟು ಜೊತೆಗೆ ಧನ್ಯೋ ಗೃಹಸ್ಥಾಶ್ರಮ ಅಂತ ತಿಳಿಸ್ದಂಗೆ ಬ್ರಹ್ಮಚಾರಿ ವಾನಪ್ರಸ್ಥ ಸನ್ಯಾಸಿ ಮೂರು ಆಶ್ರಮದವರಿಗೆ ರಕ್ಷಣೆಯನ್ನು ಕೂಡ ಮಾಡಬೇಕು ವಾನಪ್ರಸ್ಥ ಸನ್ಯಾಸಗಳಲ್ಲಿ ಊರು ಬಿಟ್ಟು ಕಾಡಿನಲ್ಲಿ ವಾಸ ಮಾಡಬೇಕು ವಾನಪ್ರಸ್ಥ ಆಶ್ರಮವನ್ನು ಅನುಷ್ಠಾನ ಮಾಡ್ತಿರುವಂಥವರು ಉಳುಮೆ ಇಲ್ಲದೇ ಇರತಕ್ಕಂಥ ನೆಲದಲ್ಲಿ ಬೆಳೆದ ಆಹಾರವನ್ನೇ ಉಣಬೇಕು ಉಳುಮೆ ಇಲ್ಲದ ನೆಲದಲ್ಲೂ ಅಕಾಲದಲ್ಲಿ ಬೆಳೆದಿದ್ದನ್ನು ತಿನ್ನಬಾರದು ಅಂತ ನಿಯಮ ಕಾಡಿನಲ್ಲಿ ಸಿಗುವಂತಹ ಗೆಡ್ಡೆ ಗಣಸುಗಳನ್ನು ಹಸಿಯಾಗಿ ತಿನ್ನಬೇಕೆ ಹೊರತು ಬೇಯಿಸಿಕೊಂಡು ಪಾಕ ಮಾಡಿಕೊಂಡು ತಿನ್ನಬಾರದು ಹೋಮಾಗ್ನಿಯ ರಕ್ಷಣೆಗಾಗಿ ಗುಹೆಯನ್ನಾಗಲಿ ಗೂಡಿಸಲನ್ನಾಗ್ಲಿ ಆಶ್ರಯ ಮಾಡಬೇಕು ತಾನು ಮಾತ್ರ ಹೊರಗೇ ಇದ್ದು ಚಳಿ ಮಳೆ ಬಿಸಿಲು ಗಾಳಿ ಎಲ್ಲವನ್ನು ಕೂಡ ಸಹನ ಮಾಡಬೇಕು ಹಿಂದಿನವರೆಲ್ಲ ಹೀಗೆ ಬದುಕ್ತಿದ್ರು ಅವರಿಗೆ ಅಟವ್ಯಾಮ್ ನರಸಿಂಹಸ್ಥ ಅನ್ನುವಂತೆ ನರಸಿಂಹರೂಪ ಪರಮಾತ್ಮ ರಕ್ಷಕನಾಗಿ ಇರ್ತಿದ್ದ ಅಂತ ತಿಳಿಸ್ತಾರೆ ಇನ್ನ ಕಾಶ್ಯಪಿ ಅಂದರೆ ಭೂಮಿ ನೆಲ ಅಂದರೂ ಒಂದೇ ಭೂಮಿ ಅಂದರೂ ಒಂದೇ ಒಂದು ಬಾರಿ ಅಂಗ ರಾಜ ರಾಜರ ಯಜ್ಞದಲ್ಲಿ ದಕ್ಷಿಣೆಗಾಗಿ ಸಮಗ್ರ ಭೂಮಿಯನ್ನು ಋತ್ವಿಜರಿಗೆ ದಾನ ಮಾಡಲಿಕ್ಕೆ ಅಂತ ಸಂಕಲ್ಪವನ್ನು ಮಾಡ್ತಾನೆ ಆಗ ಭೂದೇವಿ ಭಯಭೀತಳಾಗಿ ಭೂಮಿ ಒಳಗಿನಿಂದ ಹೊರಗೆ ಬಂದು ಚತುರ್ಮುಖ ಬ್ರಹ್ಮದೇವಿಗಳಿಗೆ ಹತ್ರ ಹೋಗ್ತಾಳೆ ಆಗ ಭೂಮಿಯೆಲ್ಲ ಬರಡಾಗಿ ಹೋಗುತ್ತೆ ಯಜ್ಞ ಕಾರ್ಯವೆಲ್ಲ ನಿಂತೇ ಹೋಗುತ್ತೆ ಅದಕ್ಕೆ ಕಶ್ಯಪ ಮುನಿಗಳು ಭೂಮಿಯೊಳಗೆ ಆವೇಶಗೊಂಡು ಭೂಮಿಯನ್ನು ಫಲವತ್ತಾಗಿ ಮತ್ತೆ ಮಾಡ್ತಾರೆ ಸಹಸ್ರ ವರ್ಷಗಳ ಕಾಲ ಭೂಮಿಯನ್ನು ಅವನು ಹೀಗೆ ತನ್ನ ತಪೋಬಲದಿಂದ ರಕ್ಷಣೆಯನ್ನು ಮಾಡಿದ ನಂತರ ಭೂದೇವಿ ಬಂದು ಕಾಶ್ಯಪುರುಷಿಗಳಿಗೆ ಮಗಳಾಗ್ತಾಳೆ ಕಾಶ್ಯಪಿ ಅಂತ ಕರೆಸ್ಕೊತಾಳೆ ಅನುಶಾಸನ ಪರ್ವ ಮಹಾಭಾರತದಲ್ಲಿ ಈ ಪ್ರಸಂಗ ಬರ್ತಾ ಇದೆ ಕಾಶ್ಯಪಿಯನ್ನು ಅಳೆದವನು ಯಾರು ಅಂದರೆ ವಾಮನ ಬಲಿಯಿಂದ ಭೂಮಿ ದಾನವನ್ನು ಬೇಡಿ ಎರಡೇ ಹೆಜ್ಜೆಗಳಿಂದ ಭೂಮಿಯನ್ನು ಅಳೆದು ಅದನ್ನ ಇಂದ್ರನಿಗೆ ಕೊಟ್ಟ ವಾದಿರಾಜರು ವಾಮನನನ್ನ ನೆನೆದರೆ ಭೂ ಲಾಭ ಪ್ರಾಪ್ತಿಯಾಗತ್ತೆ ಅಂತ ತಿಳಿಸ್ತಾರೆ ಆದ್ದರಿಂದ ಸ್ಥಳಗಳಲ್ಲಿ ನಮಗೆ ಸ್ಥಳ ಸಿಗಬೇಕು ಅಂತಾದರೆ ಕಾಶ್ಯಪಿ ಅಳೆದವನ ಕರುಣೆ ಅತ್ಯಂತ ಅಗಸ್ತ್ಯ ಸ್ಥಳೇ ರಕ್ಷತು ವಾಮನ ಸ್ಥಳದಲ್ಲಿ ನಮ್ಮನ್ನು ರಕ್ಷಣೆ ಮಾಡುವಂಥ ಭಗವದ್ ರೂಪ ಅಂತಾದರೆ ವಾಮನ ಅಂತ ತಿಳಿಸ್ತಾರೆ ಈ ವಾಮನ ರೂಪಿ ಅವತಾರ ಆಗಿದ್ದು ಭಾದ್ರಪದ ಶುದ್ಧ ದ್ವಾದಶಿ ಅದಿತಿ ಕಷ್ಯಪರಲಿ ಅವತಾರ ವಾಮನ ನಮ್ಮ ಶರೀರದಲ್ಲಿ ಘ್ರಾಣೇಂದ್ರಿಯಕ್ಕೆ ನಿಯಾಮಕ ಅಭಿಮಾನಿ ಮತ್ತೆ ಪುರುಷ ಸೌಂದರ್ಯ ಪ್ರೇರಕನಾದವನು ವಾಮನ ರೂಪಿ ಪರಮಾತ್ಮ ಜಲೇ ರಕ್ಷತು ಮಾಂ ಮತ್ಸ್ಯಮೂರ್ತಿ ಇಂಥ ಮತ್ಸ್ಯರೂಪಿ ಪರಮಾತ್ಮ ಜಲದಲ್ಲಿ ರಕ್ಷಣೆ ಮಾಡಿದ್ರೆ ನೀರಿನಲ್ಲಿ ರಕ್ಷಣೆ ಮಾಡ್ದಂಗಾಯಿತು ಹಾಗಾದರೆ ನೆಲದಲ್ಲಿ ರಕ್ಷಿಸುವವರು ಯಾರು ಅಂತ ಕೇಳಿದ್ರೆ ಸ್ಥಳೈ ವಾಮನ ಈ ವಾಮನ ರೂಪ ಅನ್ನೋದು ಅತ್ಯಂತ ಅಣುರೂಪ ಅಣುತ್ವ ಮಹತ್ವ ಪ್ರಕಟಪಾಂಡದವನು ವಾಮನ ತ್ರಿವಿಕ್ರಮ ರೂಪ ಹೀಗಾಗಿ ಸರ್ವತ್ರ ರಕ್ಷಣೆ ಮಾಡೋನು ಅಂತಾದರೆ ಸ್ಥಳದಲ್ಲಿ ಮಾಯಾವಟು ವಾಮನ ಸ್ಥಳೇ ಅವ್ಯಾ ನಮ್ಮನ್ನು ರಕ್ಷಣೆ ಮಾಡಲಿ ಸ್ಥಳಗಳಲ್ಲಿ ಹದಿನಾಲ್ಕು ಲೋಕಗಳ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಯಾರ್ಯಾರಿಗೆ ಯಾವ್ಯಾವ ಸ್ಥಳದಲ್ಲಿ ವಾಸ ಅಂತ ನಿರ್ಣಯ ಮಾಡೋನೇ ವಾಮನ ಪರಮಾತ್ಮ ಆದ್ದರಿಂದ ವಾಮನ ಪುರಾಣದ ಮಂಗಳ ಶ್ಲೋಕವೇ ಈ ರೀತಿ ಇದೆ ತ್ರೈಲೋಕ್ಯ ರಾಜ್ಯ ಮಾಚ್ಛಿದ್ಯ ಬಲೇರಿಂದ್ರಾಯ ಯೋಧದವು ನಮಸ್ತಸ್ಮೈ ಸುರೇಶಾಯ ಸದಾ ವಾಮನ ರೂಪಿಣೆ ದೇವೇಂದ್ರ ಸ್ಥಾನಪ್ರಷ್ಟನಾದಾಗ ಉಪೇಂದ್ರ ನಾಮಕ ವಾಮನ ಬಲಿಯಿಂದ ರಾಜ್ಯವನ್ನು ಕಸಿದು ಪುನಃ ಇಂದ್ರನಿಗೆ ದೊರಕಿಸಿ ಕೊಟ್ಟ ಬಲಿಗೆ ಸುತಲೋಕವನ್ನು ಕೊಟ್ಟ ಇಲ್ಲಿ ಸುತಲ ಅಂದರೆ ಸು ಅಂದರೆ ಉತ್ಕೃಷ್ಟವಾದ ತಲಾ ಅಂದರೆ ತನ್ನ ಪಾದ ತಲವನ್ನೇ ಬಲಿಗೆ ಮೊದಲು ಕೊಟ್ಟ ಇಂತಹ ಧೀರ ವಾಮನ ಬರೇ ಕೊಟ್ಟಿದ್ದು ಮಾತ್ರ ಅಲ್ಲ ಬಲಿಯ ಲೋಕದ ದ್ವಾರಪಾಲಕನಾಗಿ ನಿಂತಿಯಾನೆ ವಾಮನ ಮುಂದಿನ ಸ್ವರೋಚಿ ಸಂನ್ವಂತರದಲ್ಲಿ ಅಬಲಿಗೆ ಇಂದ್ರಾದಿಪತ್ಯವನ್ನ ಇಂದ್ರಾಧಿಪತ್ಯವನ್ನು ಅಥವಾ ಸ್ವರ್ಗಾಧಿಪತ್ಯವನ್ನು ಕೊಡುವಂತಹ ನಿರ್ಧಾರವನ್ನು ಕೂಡ ಅವನು ಮಾಡದ ಅಂತ ಇಂದ್ರಾರಾತಿ ಬಾಗಿಲ ಕಾಯ್ದ ಸ್ವೀಕರಿಸಿ ಈ ವಾಮನ ರೂಪಿ ಪರಮಾತ್ಮ ಕೇವಲ ಸ್ಥಳಕ್ಕೆ ಮಾತ್ರ ಅಭಿಮಾನಿಯಲ್ಲ ಸ್ಥಳೇಚ್ಛ ಅಂದರೆ ಸ್ಥಳಕ್ಕೂ ಅರ್ಥಾತ್ ನೀರಿಗೂ ಆಶ್ರಯ ಸ್ಥಳಕ್ಕೂ ಆಶ್ರಯ ನೀರು ಸಹಿತವಾದ ಸ್ಥಳಕ್ಕೂ ಆಶ್ರಯ ಅಂಥೇಳಿ ಆದ್ದರಿಂದ ಅಂತಹ ವಾಮನ ರೂಪಿ ಸ್ಥಳೇ ಅವ್ಯಾತ್ಮನ ರಕ್ಷಣೆ ಮಾಡ್ಲಿ ಬ್ರಹ್ಮಚಾರಿಯಾದ ವಾಮನ ಸ್ಥಳ ಮತ್ತು ನೀರಿನಲ್ಲಿ ಮಾತ್ರ ರಕ್ಷಕನಲ್ಲ ವಾಮನ ನೆನೆಸಿದ ರುದ್ರನನ್ನೂ ನೇಮನ ಮಾಡ್ತಾನೆ ರುದ್ರದೇವ ರುದ್ರಭೂಮಿಗೆ ಅಭಿಮಾನಿಯಾಗಿದ್ದು ಸಾತ್ವಿಕರ ಶ್ರೇಯಸ್ಸಿಗೆ ರಾಮಮಂತ್ರವನ್ನು ಪಠನೆ ಮಾಡ್ತಾನೆ ಅವನಿಗೂ ಶ್ರೇಯಪ್ರಧನಾಗಿ ವಾಮನ ರೂಪಿ ಪರಮಾತ್ಮ ಇರ್ತಾನೆ ಹೀಗೆ ಹದಿನಾಲ್ಕು ಲೋಕಗಳು ಜಾಲ ಸ್ಥಳ ರುದ್ರಭೂಮಿ ಸಕಲ ಸ್ಥಳಗಳಿಗೂ ನಿಯಾಮಕನಾದ ವಾಮನನ ವ್ಯಾಪ್ತಿ ಪೂರ್ಣ ನಮ್ಮಿಂದ ತಿಳಿಯೋದು ಸಾಧ್ಯ ಇಲ್ಲ ಉಪಾಸನೆ ಮಾಡೋದು ಸಾಧ್ಯ ಇಲ್ಲ ಈ ಅರ್ಥದಲ್ಲೇ ಮಾಯಾ ವಾಮನ ಅಂತ ವ್ಯಾಸರು ಮಾಯಾ ಅನ್ನೋ ಶಬ್ದವನ್ನು ಹೇಳ್ತಾರೆ ಸ್ವೇಚ್ಛಾರೂಪಿಯಾಗಿದ್ದರಿಂದ ಅಗಮ್ಯನಾಗಿದ್ದಾನೆ ದೇವತೆಗಳಿಂದಲೂ ಅಗಮ್ಯನಾಗಿದ್ದಾನೆ ಸಮಗ್ರ ಕಾಟಕ ಉಪನಿಷತ್ತಿನ ದೇವತೆ ವಾಮನ ಶ್ರೀಮದ್ ಆಚಾರ್ಯರು ವಾಮನ ರೂಪಿ ಪರಮಾತ್ಮರ ಬಗ್ಗೆ ಊರ್ಧ್ವಂ ಪ್ರಾಣ ಉನ್ನಯತಿ ಅಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನ ಆಸೀನಂ ವಿಶ್ವೇದೇವಾ ಉಪಾಸತೆ ನಮ್ಮ ಶರೀರದಲ್ಲಿ ಸಂಚಾರ ಆಗತ್ತೆ ಸದಾ ತಿರಿಯ ಗಮನ ಹೊಂದಿರುವ ಅಡ್ಡ ಸಂಚಾರ ಮಾಡುವಂತಹ ವಾಯುದೇವನ ಗತಿ ನಮ್ಮೆಲ್ಲರ ಶರೀರದಲ್ಲಿ ವಿಶಿಷ್ಟವಾಗಿದೆ ಈ ಭೂತವಾಯುವನ್ನು ನಿಯಂತ್ರಣ ಮಾಡೋನು ಕೂಡ ವಾಮನ ಈ ರೀತಿಯಾಗಿ ತಿಳಿಸ್ತಾರೆ ಇಲ್ಲಿ ವಾಮ ಅಂದರೆ ಸುಂದರನಾದ ಮುಖ್ಯ ಪ್ರಾಣ ಅವನನ್ನು ನಯತಿ ಚೆನ್ನಾಗಿ ಹಂಸಮಂತ್ರದ ಮೂಲಕ ಪ್ರೇರಣೆ ಮಾಡ್ತಾನಾದ್ರಿಂದ ವಾಮಂ ನಯತಿ ಇದು ವಾಮನ ಇಂತಹ ವಾಮನನ್ನು ವಿಶ್ವೇ ದೇವತೆಗಳು ಸರ್ವದಾ ಉಪಾಸನೆಯನ್ನು ಮಾಡ್ತಾರೆ ಆದ್ದರಿಂದ ಬ್ರಹ್ಮಾಂಡದಲ್ಲಿ ವ್ಯಾಪ್ತನಾಗಿರುವಂತಹ ವಾಮನ ಪಿಂಡಾಂಡದಲ್ಲೂ ಕೂಡ ವ್ಯಾಪ್ತನಾಗಿದ್ದಾನೆ ಈ ವಾಮನ ಸ್ಥಳದಲ್ಲಿದ್ದು ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾನೆ ಅಂದರೆ ನಾವು ನಿತ್ಯವಾಸ ಮಾಡೋರು ಸ್ಥಳದಲ್ಲೇ ಹೊರತು ಜಲದಲ್ಲಿ ಅಲ್ಲ ಆದರೂ ಕೇವಲ ಬಂಜರ ಭೂಮಿಯಾದರೂ ನಾವು ಮರುಭೂಮಿಯಲ್ಲೂ ವಾಸ ಮಾಡೆವು ಮಾಡಲಿಕ್ಕಾಗಲ್ಲ ಜಲಯುಕ್ತವಾದ ಸ್ಥಳದಲ್ಲಿ ವಾಸ ಇದನ್ನೇ ಸ್ಥಳೇಚ ಅಂದರೆ ನೀರಿರುವ ಸ್ಥಳವೇ ಸ್ಥಳ ಮನೆ ಕಟ್ಟೋದಕ್ಕೆ ಮುಂಚೆ ಆ ಸ್ಥಳದಲ್ಲಿ ನೀರಿದೆಯೋ ಇಲ್ಲೋ ಅಂತ ಪರೀಕ್ಷೆಯನ್ನು ಮಾಡಿ ಮಾಡ್ತೀವಲ್ಲ ಆ ರೀತಿ ಭೂಮಿ ಮತ್ತೆ ಭೂಮಿಯನ್ನೇನೋ ವಾಮನ ದಯೆಯಿಂದ ಪಡ್ಕೊಂಡ್ವಿ ಅಲ್ಲಿ ಸಮಸ್ಯೆ ಮುಗೀತು ಅಂತಿಲ್ಲ ಅಲ್ಲಿ ವಾಸ್ತು ಸರಿಯಾಗಿರಬೇಕು ದೇವಲೋಕದಿಂದ ದೂಡಲ್ಪಟ್ಟಂತಹ ವಾಸ್ತುಪುರುಷ ಚೌಕಾಕಾರದಲ್ಲಿ ಭೂಮಿಗೆ ಬೆಳಿತಾನೆ ಅವನ ಆಕಾರಕ್ಕೆ ಸರಿಯಾಗಿ ಮನೆ ಕಟ್ಟಿದ್ರೆ ನೆಮ್ಮದಿ ನೀಡ್ತಾನಂತೆ ಇಲ್ಲವಾದರೆ ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಾನೆ ಅಶಾಂತಿಯನ್ನು ಉಂಟು ಮಾಡ್ತಾನೆ ಅಂತ ಶಾಸ್ತ್ರ ತಿಳಿಸ್ತಾ ಇದು ಸತ್ಯಸಂಗತಿ ಆಗಿದ್ದರೂ ಕೂಡ ಈಗಾಗಲೇ ಮನೆಯನ್ನು ನಿರ್ಮಾಣ ಮಾಡಿದವರು ನಿರಂತರ ಭಯಗ್ರಸ್ತರಾಗ್ತಾರೆ ಆ ಭಯ ಚಿಂತೆಯನ್ನು ನಾನಾ ರೀತಿಯಾಗಿರ್ತಕ್ಕಂಥ ರೋಗಗಳಿಗೆ ಗುರಿ ಹಾಗಾದರೆ ಏನು ಮಾಡಬೇಕು ಅಂತ ಅಂದರೆ ವಾಸ್ತುವನ್ನು ಬದಲಾಯಿಸುವ ಅವಶ್ಯಕತೆ ಇಲ್ಲ ವಾಮನ ರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದರೆ ಸಾಕು ಅಂತ ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದ್ ಆಚಾರ್ಯರು ವಾಮನನ ಧ್ಯಾನದಿಂದ ಸಕಲ ಗೃಹ ಉಪದ್ರವ ಕೂಡ ನಾಶ ಆಗತ್ತೆ ಅಂತಲ್ಲಿ ತಿಳಿಸ್ತಾರೆ ಧ್ಯೇ ಸುಶುಕ್ಲಮರವಿಂದ ದಲಾಯ ತಾಕ್ಷಂ ಸೌವರ್ಣ ಪಾತ್ರ ದರಿಭೋಜ್ಯ ಮತಾತಂಚ ದೋರ್ಭ್ಯಾಂ ದದಾನ ಅಖಿಲೈಶ್ಚ ಸುರೈಪರೀತಂ ಶೀತಾಂಶು ಮಂಡಲಗತಂ ರಮಯಾಸಮೇತ ಶುಭ್ರವರ್ಣದವನು ತಾವರೆದಳದಂತೆ ನೀಲವಾದ ಕಣ್ಣುಗಳನ್ನು ಹೊಂದಿರುವವನು ಬಂಗಾರದ ಬಟ್ಟಲಲ್ಲಿ ಮೊಸರನ್ನ ಮತ್ತು ಅಮೃತ ಕಲಶಗಳನ್ನು ತನ್ನ ಎರಡೂ ಕೈಗಳಲ್ಲಿ ಧಾರಣೆ ಮಾಡಿದಾನೆ ಸಕಲ ದೇವತೆಗಳ ಜೊತೆಗೆ ಚಂದ್ರಮಂಡಲದಲ್ಲಿ ಆಸೀನಾಗಿ ಇದ್ದಾನೆ ಇಂತಹ ಲಕ್ಷ್ಮೀಸಹಿತನಾದ ಭಗವಂತನನ್ನು ಧ್ಯಾನ ಮಾಡಬೇಕು ವಾಮನಂತಹ ಭಕ್ತರನ್ನು ರಕ್ಷಿಸುವ ಕರುಣಾಮೂರ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ವಾದರಾಜರು ಸರಸಭಾರತಿ ವಿಳಾಸದಲ್ಲಿ ಸುಂದರವಾಗಿ ಸ್ತೋತ್ರ ಮಾಡ್ತಾರೆ ಹೈಗ್ರೀವರೂಪಿ ಪರಮಾತ್ಮ ಮತ್ತು ಬ್ರಹ್ಮದೇವರು ಅನ್ನ ಕೊಟ್ಟರೆ ವಾಮನ ಮತ್ತೆ ಮುಖ್ಯ ಪ್ರಾಣದೇವರು ಉಸರನ್ನ ಕೊಡುತ್ತಾರೆ ಇನ್ನು ಜಗನ್ನಾಥಾಸರು ಹರಿಕಥಾಂಸಾರದಲ್ಲಿ ತಿಳಿಸದಂತೆ ವಾಮನ ಜಿಫ್ಫೆಗೆ ಅಭಿಮಾನಿ ಇಲ್ಲಿ ಜಿಫ್ಫೆನೇ ಸ್ಥಳ ಅಂತ ಹೇಳ್ಬೋದು ಸ್ಥಳಗಳಲ್ಲಿ ನೀರು ಇರುವ ಸ್ಥಳವನ್ನು ಸ್ಥಳ ಅಂತೇ ಕರೀತು ನಮ್ಮ ಶರೀರದ ಬಹೇಂದ್ರಿಯಗಳಲ್ಲಿ ಯಾವಾಗಲೂ ನೀರಿರುವಂತಹ ಸ್ಥಳ ಅಂತ ಆದರೆ ನಾಲಿಗೆ ಇದಕ್ಕೆ ಅಭಿಮಾನಿಯಾದವನು ವಾಮನ ಬ್ರಹ್ಮಚಾರಿಯಾದ ವಾಮನ ಬ್ರಾಹ್ಮಣರ ಬಲಪ ಬ್ರಹ್ಮಚಾರಿಯಾದ ವಾಮನ ಬ್ರಾಹ್ಮಣರ ಬಲಪಾದದಲ್ಲಿ ಇದ್ದಾನೆ ಆದ್ದರಿಂದಲೇ ಬ್ರಾಹ್ಮಣರು ಬಂದ ಕೂಡಲೇ ಅವರಿಗೆ ಪಾದ ಪ್ರಕ್ಷಾಲನೆಗೆ ವ್ಯವಸ್ಥೆಯನ್ನು ಮಾಡುವಂತದ್ದು. ಇಂಥ ವಾಮನ ಕನಕದಾಸರು ಅಜಿನ ದಂಡ ಕಮಂಡಲು ಮೇಕಲಾ ರುಚಿರ ಪಾವನ ವಾಮನ ಮೂರ್ತೆಯೇ ಮಿತಜಗತ್ರಿತ ಯಾಯ ಜಿತಾರಯೇ ನಿಗಮ ವಾಕ್ಪಟವೇ ವಟವೇ ನಮಃ ಅನ್ನೋದನ್ನು ಕಾಮಜನ ಕನಿನ್ನ ನಾಮ ಪ್ರೇಮದಿಂದ ಪಾಡುವಂಥ ನೇಮ ಬೆನೆಗೆ ಪಾಲಿಸಯ್ಯ ಸ್ವಾಮಿ ವ ಅಂತ ಸ್ತೋತ್ರವನ್ನು ಮಾಡ್ತಾರೆ ಇವನೇ ಕಾಶ್ಯಪಿಯ ನಡೆದವ ಸ್ಥಳಗಳಲ್ಲಿ ಇವನನ್ನು ಚಿಂತನೆ ಮಾಡಬೇಕು ಸರ್ವತ್ರ ಕೇಶವನು ಸರ್ವತಪ್ಪಾತು ಕೇಶವಃ ವಿಷ್ಣು ರಕ್ಷಾ ಸ್ತೋತ್ರದಲ್ಲಿ ಹೇಳದಂತೆ ನೆಲ ಜಲ ಗಗನ ಅಂತ ಎಲ್ಲ ಕಡೆ ಕಾಪಾಡುವವನು ಕೇಶವ ಯಾಕೆ ಅಂದರೆ ಸರ್ವಲೋಕೇಶ್ವರರು ಬ್ರಹ್ಮ ರುದ್ರರು ಕ ಅಂದರೆ ಬ್ರಹ್ಮದೇವರು ಈಶ ಅಂದರೆ ರುದ್ರ ಕ ಈಶರನ್ನು ಕೂಡ ವಾ ಸರ್ವಲೋಕಗಳ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಲ್ಲಿ ತೊಡಗಿಸುವವನು ಭಗವಂತನೇ ಆದ್ದರಿಂದ ಕಶ್ಚ ಕೇಶವ್ ಅಂತ ಕೇಶವ ಅಂತ ಕರೆಸ್ಕೊತಾನೆ ಖಪತಿ ಗಗಾನದಿ ತ್ರಿವಿಕ್ರಮಃ ಕೆ ಅವತು ವಿಶ್ವರೂಪ ಅಂತ ಭಾಗವತ ತಿಳಿಸ್ತಾ ಇದೆ ವಿಶ್ವರೂಪ ತ್ರಿವಿಕ್ರಮಃ ಕೆ ಅವತು ಆಕಾಶದಲ್ಲಿ ತ್ರಿವಿಕ್ರಮನಾಗಿ ರಕ್ಷಣೆ ಮಾಡಲಿ ಆಕಾಶದ ವ್ಯಾಪ್ತಿಯಂತೆ ತ್ರಿವಿಕ್ರಮನ ವ್ಯಾಪ್ತಿ ನೆಲದ ಎಲ್ಲ ಭಾಗವನ್ನು ವಾಮನರೂಪಿ ಪರಮಾತ್ಮ ವ್ಯಾಪ್ತನ ವ್ಯಾಪಿಸಿದಂತೆ ಅವಕಾಶದ ಆಕಾಶದ ಭಾಗಗಳನ್ನೆಲ್ಲ ತ್ರಿವಿಕ್ರಮ ರೂಪಿ ವ್ಯಾಪ್ತನಾಗಿ ರಕ್ಷಣೆಯನ್ನು ಮಾಡ್ತಾನೆ ನೆಲದಲ್ಲಿ ಸಂಚರಿಸುವವರಿಗಿಂತ ವೇಗ ಆಕಾಶದಲ್ಲಿ ಸಂಚರಿಸುವವರಿಗೆ ಹೆಚ್ಚು ನೆಲದಲ್ಲಿ ಬಂದ ಬಾಮನ ಆಕಾಶದಲ್ಲಿ ತನ್ನ ವೇಗವನ್ನು ನಿಯಂತ್ರಣ ಮಾಡುವ ಸಾಮರ್ಥ್ಯ ತ್ರಿವಿಕ್ರಮರದ್ದು ತ್ರಿವಿಕ್ರಮನ ಪರಾಕ್ರಮ ಮೂರು ಲೋಕಗಳನ್ನು ಮೀರಿದೆ ಇಂತಹ ತ್ರಿವಿಕ್ರಮ ಎಂತಹ ವೇಗವನ್ನು ನಿಯಂತ್ರಣ ಮಾಡಿ ಲಕ್ಷ ರಕ್ಷಣೆಯನ್ನು ಆಕಾಶದಲ್ಲಿ ಸಂಚಾರ ಮಾಡುವಂತಹ ವಿಮಾನಗಳ ಕೈ ಯಾರು ಯಾರೂ ಬದುಕುಳಿಯೋದಕ್ಕೆ ಸಾಧ್ಯ ಇಲ್ಲ ಇಂತಹ ಪ್ರಸಂಗಗಳಲ್ಲಿ ತ್ರಿವಿಕ್ರಮರೂಪಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಈ ತ್ರಿವಿಕ್ರಮನ ಪರೋಪಕಾರದ ರೂಪ ಅನ್ನೋದು ಅಪರಿಮಿತವಾಗಿರುವಂಥದ್ದು ಅನಂತ ನಮ್ಮ ಪಿಂಡಾಂಡದಲ್ಲಿ ಚರ್ಮಕ್ಕೆ ಅಹಂಕಾರಿಕ ಪ್ರಾಣ ಅಭಿಮಾನಿಯಾಗಿದ್ದರೆ ಅವನಿಗೆ ನಿಯಾಮಕ ತ್ರಿವಿಕ್ರಮರೂಪಿ ಪರಮಾತ್ಮ ಆದ್ದರಿಂದ ತ್ರಿವಿಕ್ರಮಃ ಕೆ ಅವತ್ತು ಖ ಅಂದರೆ ಇಂದ್ರಿಯಗಳು ಅಂತ ಅರ್ಥ ಇಂದ್ರಿಯಗಳಲ್ಲಿ ವ್ಯಾಪ್ತವಾದ ಇಂದ್ರಿಯ ಅಂದರೆ ತ್ವಗೀಂದ್ರಿಯ ಎಲ್ಲ ಕಡೆ ಇರುವಂಥದ್ದು ಆ ತ್ವಗೀಂದ್ರಿಯದಲ್ಲಿದ್ದು ಅಹಂಕಾರಿಗಳಾಗದಂತೆ ತ್ರಿವಿಕ್ರಮ ರೂಪಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ರೂಪ ಮದ ಐಶ್ವರ್ಯ ಮದಗಳಿಗೆ ಮರ್ದನ ಆಗಬೇಕು ತ್ರಿವಿಕ್ರಮ ರೂಪಿ ಪರಮಾತ್ಮನಿಂದಲೇ ಅದು ಸಾಧ್ಯ ಬಲಿಯ ದಾನ ಭೋಗಗಳ ಮದವನ್ನು ತ್ರಿವಿಕ್ರಮ ಪರಮಾತ್ಮ ಯಾವ ರೀತಿಯಾಗಿ ಇಳಿಸಿ ಒಂದು ಉದ್ಧಾರ ಅದೇ ರೀತಿಯಾಗಿ ನಮ್ಮ ಮನಸ್ಸಿನ ಮದವನ್ನು ದಮನ ಮಾಡಿ ನಮಗೆ ಧಮ ಅಂದ್ರೆ ಇಂದ್ರಿಯ ನಿಗ್ರಹವನ್ನು ನೀಡಲಿ ಅಂತ ಆ ತ್ರಿವಿಕ್ರಮ ರೂಪಿ ಪರಮಾತ್ಮನನ್ನು ನಾವು ಪ್ರಾರ್ಥನೆ ಮಾಡಬೇಕು ತೀರ್ಥ ಪ್ರಬಂಧದಲ್ಲಿ ವಾದರಾಜರು ಆ ತ್ರಿವಿಕ್ರಮ ರೂಪಿ ಪರಮಾತ್ಮನನ್ನು ಸುಂದರವಾಗಿ ವರ್ಣನೆ ಮಾಡ್ತಾರೆ ತ್ರಿವಿಕ್ರಮಂ ರಮ್ಯ ಗದಾರಿ ಶಂಕ ಸರೋಜ ಮಾಲಾದರಂ ಇಂದು ವರ್ಣಂ ಮನೋಹರಾಂಗಂ ಯತಿವಾದಿ ರಾಜ ಪ್ರತಿಷ್ಠಿತಂ ನವಮಿ ಸದಾ ಪ್ರಸನ್ನಂ ತ್ರಿವಿಕ್ರಮ ಕೈಯಲ್ಲಿ ಗದೆ ಚಕ್ರ ಶಂಕ ಪದ್ಮಗಳನ್ನು ಧಾರಣೆ ಮಾಡಿದಾನೆ ಕಮನೀಯವಾಗಿರ್ತಕ್ಕಂಥ ಕಮಲದ ಮಾಲೆಯನ್ನ ಕಂಠದಲ್ಲಿ ಧರಿಸಿದಾನೆ ಚಂದ್ರಕಾಂತಿಯಂತೆ ಬೆಳಕ್ತಾ ಇದ್ದಾನೆ ಅಂತಹ ತ್ರಿವಿಕ್ರಮ ರೂಪಿ ಪರಮಾತ್ಮನಾನು ನಮಸ್ಕಾರ ಮಾಡ್ತೀನಿ ಮೂರು ವೇದಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ತ್ರಿವಿಕ್ರಮ ನಿತ್ಯ ವಿಜಯಶೀಲನಾಗಿದ್ದಾನೆ ಗದಾಧಾರಿಯಾದ ತ್ರಿವಿಕ್ರಮ ಸಂಸಾರದ ಗದೆಯೆನಿಸಿರುವಂತಹ ರೋಗ ರುಜಿನಗಳನ್ನು ಪರಿಹಾರ ಮಾಡಿ ಅಗಧ ಅಂತ ಕರೆಸ್ಕೊಂಡಿದ್ದಾನೆ ಕವಿದುಕೊಂಡು ಇರುವ ಪಾಪ ಸವೆದು ಪೋಗುವಂತೆ ಮಾಡಿ ಜವನ ಬಾಧೆಯನ್ನು ಬಿಡಿಸೋದು ಶ್ರೀ ತ್ರಿವಿಕ್ರಮ ಅಂತ ಕನಕದಾಸರು ಅವನನ್ನು ಕೊಂಡಾಡ್ತಾರೆ ಇಂತಹ ತ್ರಿವಿಕ್ರಮನನ್ನು ಖೇ ಅವತ್ತು ಖ ಅಂದರೆ ಆಕಾಶ ಆಕಾಶ ಅಂದರೆ ಇಲ್ಲಿ ಹೃದಯ ಆಕಾಶ ಅಂದರೆ ಹೃದಯದಲ್ಲಿ ತ್ರಿವಿಕ್ರಮ ರೂಪಿ ಪರಮಾತ್ಮನಿಗೆ ಸ್ಥಾನ ಕೊಟ್ಟರೆ ಅವನು ನಮ್ಮನ್ನು ಪಾಪಕರ್ಮ ಮಾಡದಂತೆ ರಕ್ಷಣೆಯನ್ನು ಮಾಡ್ತಾನೆ ಬಲಿಚಕ್ರವರ್ತಿಯನ್ನು ರಕ್ಷಣೆ ಹೇಗೆ ಮಾಡಿದ್ದು ಆ ರೀತಿಯಾಗಿ ನಮಗೆ ರಕ್ಷಣೆಯನ್ನು ಮಾಡ್ತಾನೆ ಅದನ್ನೇ ಸೂಕ್ಷ್ಮವಾಗಿ ಖಪತಿ ಗಗನದಿ ಜಲಗಳಲ್ಲಿ ಮಹಾಶಫರ ನಾಮಕ ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಹೀಂತ್ ಜಲದಲ್ಲಿ ಮತ್ಸ್ಯ ಅಂತ್ ಮಹಾಶಫರ ಅಂದರೆ ಮಹಾಮತ್ಸ್ಯಮೂರ್ತಿ ಜಲದಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಈ ರೀತಿಯಾಗಿ ಯಾರು ಭಕ್ತರು ಉಪಾಸನೆಯನ್ನು ಮಾಡ್ತಾರೋ ನಿಷ್ಕಪಟದಿಂದಲೇ ಸಲಹುವನು ದಿನದಿನದಿ ಅಂತ ತಿಳಿಸ್ತಾರೆ